ಚೇತನ ಅಚೇತನ ಜಗತ್ತಿನೊಳು ಆತ ತನು ತಾನಾಗಿ ಲಕ್ಷ್ಮೀನಾಥ ಸರೋಬರೊಳಿಪ್ಪ ತತ್ತದ್ರೂಪಗಳ ಧರಿಸಿ ಜಾತಿಕಾರನ ತೆರೆದಿ ಎಲ್ಲರ ಮಾತಿನೊಳಗೆ ದಿಳ ಕರಮ ತಾ ತಿಳಿಸಿಕೊಳ್ಳದಲೇ ಮಾಡಿಸಿ ನೋಡಿ ನಗುತಿಪ್ಪ ಚೇತನ ಅಚೇತನ ಅನ್ನೋ ಜಗತ್ತಿನೊಳಗೆ ಭಗವಂತ ತಾನು ಸ್ವತಂತ್ರನಾಗಿ ವ್ಯಾಪ್ತನಾಗಿದ್ದು ಎಲ್ಲರಲ್ಲೂ ಕೂಡ ತದ್ರೂಪ ತದಾಕಾರ ತತ್ತ ಶಬ್ದ ವಾಚನಾಗಿ ನೆಲೆಸಿರ್ತಾನೆ ಜಾತಿಕಾರ ಅಂದರೆ ನಾನಾ ರೀತಿಯಾಗಿರ್ತಕ್ಕಂಥ ವೇಷಗಳನ್ನು ಧಾರಣೆ ಮಾಡುವಂಥ ನಟಪುರುಷನಂತೆ ಇರ್ತಾನೆ ಎಲ್ಲ ರೀ ಎಲ್ಲ ರೀತಿಯ ವೇಷಧಾರಿಗಳಲ್ಲಿ ಎಲ್ಲರ ಮಾತಿನೊಳಗೂ ತಾನೇ ಇರ್ತಾನೆ ಭಗವಂತ ಇದ್ದು ಸಕಲ ಕರ್ಮವನ್ನು ಮಾಡಿ ಮಾಡಿಸಿ ತಾನು ಪ್ರಕಟನಾಗದ ಅವ್ಯಕ್ತನಾಗಿ ಅದನ್ನು ನೋಡಿ ಸಂತೋಷ ಪರಮಾತ್ಮ ಹೀಗೆ ಭಗವಂತ ಎಲ್ಲ ವಸ್ತುಗಳಲ್ಲೂ ಅದರ ಜಡ ವಸ್ತುಗಳಲ್ಲೂ ಎಲ್ಲರ ಮಾತುಗಳಲ್ಲೂ ನೆಲೆಸಿದ್ದು ಸಕಲ ಕರ್ಮಗಳನ್ನು ತಾನೇ ಮಾಡಿ ಮಾಡಿಸ್ತಾನೆ ಆದರೂ ಕೂಡ ಅಗೋಚರನಾಗಿಯೇ ಇರ್ತಾನೆ ಇದ್ದು ಸದಾ ಆನಂದಪೂರ್ಣನಾಗಿ ಇರ್ತಾನೆ ಜಾತಿಕಾರ ಅಂದರೆ ನಟ ಆತತ ಅಂದರೆ ವ್ಯಾಪ್ತ ಈಗ ಪರಮಾತ್ಮ ಚೇತನ ಅಚೇತನಾತ್ಮಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಆತತ ವ್ಯಾಪ್ತನಾಗಿದ್ದಾನೆ ಚೇತನರಲ್ಲಿ ಬಿಂಬರೂಪಿಯಾಗಿ ವ್ಯಾಪ್ತನಾಗಿದ್ದಾನೆ ಅಚೇತನರಲ್ಲಿ ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಕಣ ಕಣಗಳಲ್ಲೂ ಇದ್ದಾನೆ ಹಿಂದೆ ಎಲ್ಲ ಉದಾಹರಣೆಯನ್ನು ಕೊಟ್ಟಿದ್ದೀವಿ ಕಲ್ಲು ಸಕ್ಕರೆ ಸಕ್ಕರೆ ಅಚ್ಚು ಬೆಲ್ಲದಲ್ಲಿ ಎಲ್ಲ ಭಾಗದಲ್ಲಿ ಸಿಹಿ ಹೇಗಿರುತ್ತೋ ಹಾಗೆ ಪರಮಾತ್ಮ ಸರ್ವತ್ರ ಏಕಪ್ರಕಾರವಾಗಿ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ ಸರ್ವ ಅಂಗಗಳಿಂದ ಸರ್ವ ಅವಯವಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಇಂತಹ ಪರಮಾತ್ಮ ಲಕ್ಷ್ಮೀನಾಥ ಸರ್ವರಲ್ಲಿ ಆಯಾ ತದ್ರೂಪ ತದಾಕಾರ ತತ್ವ ಶಬ್ದಾಚ್ಯ ಆಗಿ ಇರ್ತಾನೆ ಎಲ್ಲರ ಮಾತಿನೊಳಗಿದ್ದು ನಟನಂತೆ ಸಕಲ ಕರ್ಮವನ್ನೂ ಮಾಡ್ತಾನೆ ತಿಳಿಸಿಕೊಳ್ಳದೆ ಮಾಡ್ತಾನೆ ತಾನೇ ಮಾಡಿಸಿ ತಾನೇ ನೋಡಿ ತಾನೇ ನಗತಾನೆ ಕ್ರಿಯಾ ಅದ್ವೈತ ನೋಡೋದು ಮಾಡೋದು ನಗೋದು ಬೇರೆ ಬೇರೆ ಕ್ರಿಯೆಗಳು ಆ ಕ್ರಿಯೆಗಳಲ್ಲಿ ಅಂತರ್ಯಾಮಿತ್ವ ತಾನೆ ಇದ್ದ ಅದನ್ನು ನೋಡಿ ಸಂತೋಷ ಪಡ್ತಾನೆ ಭಗವಂತ ಬ್ರಹ್ಮಾಂಡ ಪುರಾಣ ವಚನದ ಅನುವಾದ ಇದು ಯಥ ಪ್ರವೇಶ ಕುರುತೆ ಪುಮನ್ ದಾರುಮಯ ಕೃತ ಚೇಷ್ಟಾಂ ತದಂಗಸಂಶ ಸ್ವಾಂಗೈತದ್ವತ್ ಸ್ವಯಂಹರಿ ಹೀಗೆ ಅವರ ಅಂಗಾಂಗಗಳಿಂದ ತಾನೇ ಪ್ರವೃತ್ತಿಯನ್ನು ಮಾಡ್ತಾನೆ ಸರ್ವಶಕ್ತ ಸರ್ವಪ್ರೇರಕ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತನಾದ ಭಗವಂತ ಅಂತ ತಿಳಿಸ್ತಾರೆ